ಗುರುಭ್ಯೋ ನಮಃ ಹರಿಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ ಇದರಲ್ಲಿ ನಾವು ಈಗಾಗಲೇ ಹದಿನಾಲ್ಕು ಕಂತುಗಳನ್ನು ನೋಡಿದ್ದೇವೆ ಕ್ಷಮಿಸಿ ಹದಿನೈದು ಕಂತುಗಳನ್ನು ನೋಡಿದ್ದೇವೆ ಇನ್ನು ಇವತ್ತಿಗೆ ಹದಿನಾರನೇ ಕಂತು ವಿಶುದ್ಧ ವೇದಾಂತ ಪರಿಭಾಷ ಶ್ರೀ ಶಂಕರ ಭಗವತ್ಪಾದ ಪೂಜ್ಯರ ಚರಣರವಿಂದಗಳಲ್ಲಿ ಶರಣ ಹೊಂದುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ಚರ ಅವರ ಚರಣ ಕಮಲಗಳಲ್ಲಿ ಚರಣ ಹೊಂದುತ್ತ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ವಾರಿಧಿ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮ ಅವರ ಚರಣ ತಳಗಳಲ್ಲಿ ಶರಣ ಹೊಂದುತ್ತ ಈ ವಿಶುದ್ಧ ವೇದಾಂತ ಪರಿಭಾಷ ವೇದಾಂತವನ್ನು ಹೊಸದಾಗಿ ಪ್ರಾರಂಭ ಮಾಡ್ತಾ ಇರತಕ್ಕಂಥವರಿಗೆ ಹದಿನಾರು ಕೃತಿಗಳನ್ನು ನೋಡಿದ್ದೇವೆ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಿಂದ ಪ್ರಕಟವಾಗಿರ್ತಕ್ಕಂಥದ್ದು ಇದು ಹದಿನೇಳನೇ ಕೃತಿ ಎರ ನಂತರ ವೇದಾಂತವನ್ನು ಈಗಾಗಲೇ ಪ್ರಾರಂಭ ಮಾಡಿದವರಿಗೆ ಏನತಕ್ಕಂಥ ಸರಣಿ ಪ್ರಾರಂಭ ಆಗ್ತದೆ ಕೃತಿಗಳು ಇವತ್ತು ನಾವು ಹದಿನಾರನೇ ಕಂತು अध्यारोप प्रमात्रत्वं विशुद्धवेदिभाषा यस्मारोपदृष्ट्या मिथ्याप आत्म्मवत्त पर तदपवादन सर्व्यवहारातीत पर्रह्म समर्पय अत अंत प्रमाण पिभाष्य ಅಂದರೆ ಯಾವ ಕಾರಣದಿಂದಾಗಿ ಈ ರೀತಿಯಾಗಿ ಅಧ್ಯಾರೋಪ ದೃಷ್ಟಿಯಿಂದ ದೃಷ್ಟಿಯಲ್ಲಿ ಪ್ರಮಾತೃತ್ವವನ್ನು ಮಿಥ್ಯಾರೂಪಂ ಆತ್ಮಧರ್ಮವತ್ತು ಮಿಥ್ಯಾರೂಪವಾಗಿ ಆತ್ಮ ಧರ್ಮವನ್ನು ಧರ್ಮ ಆತ್ಮನು ಧರ್ಮ ಉಳ್ಳವನು ಎಂಬಂತೆ ಆತ್ಮನು ಎಂಬ ಧರ್ಮ ಉಳ್ಳವನು ಎಂಬಂತಹದ್ದನ್ನು ನಿಜವಾಗಿ ಅದು ಸತ್ಯವಲ್ಲ ಆತ್ಮನಿಗೆ ಧರ್ಮ ಅಧರ್ಮ ಅನ್ನುವಂಥದ್ದಿಲ್ಲ ಹಂಗೆ ಅದನ್ನೆಲ್ಲ ಮೀರಿದವ ಆದರೂ ಅಧ್ಯಾರೋಪ ದೃಷ್ಟಿಯಿಂದ ಪ್ರಮಾತೃತ್ವವೆಂಬಂತಹ ಅಂದರೆ ಅಳತೆ ಮಾಡುವವನು ಆತ್ಮನು ಎಷ್ಟರವ ಅಂಥೇಳಿ ಅಳತೆ ಮಾಡುವವ ಆತ್ಮನೇ ಆ ಗುಣ ಧರ್ಮ ಆತ್ಮನಿಗಿದೆ ಎಂಬಂತಹ ಮಿಥ್ಯಾ ದೃಷ್ಟಿಯಿಂದ ಅಧ್ಯಾರೋಪ ದೃಷ್ಟಿಯಿಂದ ಅದನ್ನು ಪರಿಕಲ್ಪಿಸಿ ತದಪವಾದ ಕೊನೆಗೆ ಅದನ್ನು ಇಲ್ಲ ಅಂತೇಳಿ ಹೇಳುವಂಥದ್ದು ತದಪವಾದ ಸರ್ವ ವ್ಯವಹಾರಾತೀತ ಪರಮಾರ್ಥ ಬ್ರಹ್ಮ ಸಮರ್ಪಯತಿ ಎಲ್ಲ ವ್ಯವಹಾರಗಳಿಗಿಂತ ಅತೀತವಾದಂತಹ ಪರಮಾರ್ಥವು ಬ್ರಹ್ಮ ಅಂಥೇಳಿ ಹೇಳುತ್ತಾ ಸಮರ್ಪಿಸ್ತಾ ಅಥ ಏವ ಇದಂ ಅಂತ್ಯಂ ಪ್ರಮಾಣ ಇದೆ ಪರಿಭಾಷ್ಯತೆ ಹಾಗಾಗಿಯೇ ಹಾಗೆ ಹೇಳೋದರಿಂದಾಗಿಯೇ ಈ ಆತ್ಮ ಅಥವಾ ಬ್ರಹ್ಮ ಇದು ಅಂತ್ಯಪ್ರಮಾಣ ಅಂಥೇಳಿ ಹೇಳಲ್ಪಡ್ತದೆ ಅಥವಾ ಈ ವೇದಾಂತ ಅಥವಾ ಶ್ರುತಿ ಶಬ್ದ ಪ್ರಮಾಣ ಎಂತಕ್ಕಂಥದ್ದು ಬ್ರಹ್ಮಾತ್ಮನ ಶಬ್ದ ಪ್ರಮಾಣಕತ್ವಮ ಅಂತೇಳಿ ಈಗ ವಿಷಯ ನಾವು ನೋಡ್ತಾ ಇರತಕ್ಕಂಥ ಬ್ರಹ್ಮಾತ್ಮನಿಗೆ ಶಬ್ದ ಪ್ರಮಾಣ ಅಂಥೇಳಿ ಅದು ಅಂತ್ಯಪ್ರಮಾಣ ಅಂತೇಳಿ ಹೇಳಲ್ಪಡ್ತದೆ ಶಬ್ದ ಪ್ರಾಣ ಯಾಕಂದರೆ ಆತ್ಮನ ಕುರಿತಾಗಿ ಹೇಳತಕ್ಕಂಥದ್ದು ಬ್ರಹ್ಮದ ಕುರಿತಾಗಿ ಸರ್ವ ವ್ಯವಹಾರ ಅತೀತವಾದಂಥದ್ದು ಅಂತೇಳಿ ಕೊನೆಗೆ ಹೇಳ್ತದೆ ಅಂಥೇಳಿ ಮೊದಲಿಗೆ ಪ್ರಮಾತೃತ್ವವನ್ನು ಆರೋಪಿಸ್ತದೆ ಆತ್ಮನಿಗೆ ಆಮೇಲೆ ಅದು ಕೂಡ ಇಲ್ಲ ಅಂತ ಹೇಳ್ತದೆ ನಹಿ ತತ್ವಬೋಧನ ತತ್ವಬೋಧಾನಂತರಂ ಅಪಿ ಪ್ರಮಾಣ ಪ್ರಮೇಯ ವ್ಯವಹಾರ ಅವಶಿಷ್ಯತೆ ಇತಿ ಕೃತ್ ತತ್ವಬೋಧನೆ ನಂತರವೂ ಕೂಡ ಪ್ರಮಾಣ ಪ್ರಮೇಯ ವ್ಯವಹಾರವು ಉಳೀತದೆ ಅಂಥೇಳಿ ಮಾಡ್ತಾ ಈ ರೀತಿ ಹೇಳ್ತದೆ ಅಂತೆ ಪ್ರಮಾಣ ಅಂತ ಹೇಳಿ ತತ್ವಬೋಧನೆ ನಂತರ ಇಲ್ಲೋ ನಿಜವಾಗ ಪ್ರಮಾಣ ತದಕ್ತ ಭಾಷ್ಯೆ ಇದು ಅಧ್ಯಾರೋಪದೃಷ್ಟಿಯಿಂದ ಅಷ್ಟೆ ಅದಕ್ಕೆ ಭಾಷ್ಯದಲ್ಲಿ ಸೂತ್ರ ಭಾಷೆಯಲ್ಲಿ ಹೇಳ್ತಾರೆ ಶಂಕರಾಚಾರ್ಯರು ಅಪಿಚ ಅಂತ್ಯಮಿಧ ಆತ್ಮೈಕತ್ವಸ ಪ್ರತಿಪಾದಕಂ ಹಾಗೆಯೇ ಇದು ಅಂತ್ಯ ಪ್ರಮಾಣವು ಆತ್ಮವೊಂದರ ಒಂದೇ ಆತ್ಮ ಇರುವಂಥದ್ದು ಎನ್ನುವುದರ ಪ್ರತಿಪಾದಿಸತಕ್ಕಂಥದ್ದು ಎನ್ನುವುದನ್ನು ಕಿಂಚಿದ ಆಕಾಂಕ್ಷಯಂ ಅಸ್ತಿ ಅಷ್ಟು ಹೆಚ್ಚಿನದ್ದು ಬಯಸತಕ್ಕಂಥದ್ದಿಲ್ಲ ಬಯಸಲು ಯೋಗ್ಯವಾದದ್ದಿಲ್ಲ ಆಕಾಂಕ್ಷಿಸಲು ಯೋಗ್ಯವಾದದ್ದು ಆಕಾಂಕ್ಷೆ ಪಡಲು ಸರ್ವ ವಿಷಯತ್ವ ವಿಷಯತ್ವಾಗತಿ ಸರ್ವಾತ್ಮ ಏಕತ್ವ ಇಡೀ ಪ್ರಪಂಚದ ಆತ್ಮ ಒಂದೇನಂತ ಎನ್ನತಕ್ಕಂತಹ ವಿಚಾರವನ್ನು ತಿಳಿಯುವುದಕ್ಕಿಂತ ಹೆಚ್ಚಿನದ ಇನ್ನೊಂದಿಲ್ಲ ಸತಿ ಅಂತ್ಯಸ್ ಅಂತ್ಯಸ್ಮಿನ್ ಅವಶಿಷ್ಯಮೆ ಅರ್ಥ ಆಕಾಂಕ್ಷಾ ಸ್ಯಾತ್ ಹಾಗಾಗಿ ಕೊನೆಯದಾದಂತಹ ಅಂತ್ಯಸ್ಮಿನ್ ಅವಶಿಷ್ಯಮಾಣಿ ಕೊನೇಗುಳಿತುಕೊಳ್ಕೊಳ್ಳತಕ್ಕಂತಹ ಯಾವುದು ಆಕಾಂಕ್ಷೆ ಯಾವುದು ಸರ್ವಾತ್ಮದೃಷ್ಟಿಯನ್ನು ತಳೆಯುವಂತಹದ್ದು ವಿಶ್ವಾತ್ಮದೃಷ್ಟಿ ಅದಾಗಬೇಕು ಅಂತೇಳಿ ನಮ್ಮದು ನಸ್ ನ ಆತ್ಮೈಕತ್ವವ್ಯತಿರೇಕೇಣ ಅವಶಿಷ್ಯಮ ಅರ್ಥ ಅಸ್ತಿ ಯಾಂಕ್ಷೇತ ಆದರೆ ಆತ್ಮ ಏಕತ್ವವನ್ನು ಮೀರಿದಿರತಕ್ಕಂತಹ ಮೀರಿದ ಯಾವುದನ್ನು ತತ್ವ ಉಳೀತದೆಯೋ ಅಂಥದ್ದನ್ನು ಅಲ್ಲ ಬಯಸಬೇಕಾದ್ದು ಕೊನೆಗೆ ಬಯಸಬೇಕಾದದ್ದು ಸರ್ವವ್ಯಾಪಿಯಾದ ಒಂದೇ ಒಂದು ಆತ್ಮತತ್ವ ಎನ್ನುವ ತತ್ವವನ್ನು ಉಳಿಸ್ಕೊಡ್ಬೇಕು ಅಂತ ಶ್ರುತಿಯಲ್ಲಿ ಏನಾನ ರೀತಿಯಲ್ಲಿ ಹೇಳಿದೆ ಆದರೆ ಅದರ ಕೊನೆಯ ಪ್ರಮಾಣ ಕೊನೆಯ ವಿಷಯ ಏನು ತಿಳ್ಕೊಳ್ಬೇಕಾದ್ದು ಇವೆಲ್ಲವೂ ಒಂದೇ ಆತ್ಮತತ್ವ ಅಥವಾ ಬ್ರಹ್ಮತತ್ವ ಅಂತೇಳಿ ತಿಳಿಯಬೇಕು ಅಂತೇಳಿ ಹೇಳ್ತಾರೆ ಪ್ರಮಾಣ ಅಂತ ಹೇಳಿದರೆ ಹಾಗೆ ಸೂತ್ರಭಾಷ್ಯ ಮು ಎರಡು ಒಂದು ಹದಿನಾಲ್ಕು ಪಾದ ನೂರ ಐವತ್ತೊಂಬತ್ತು ತ ಅನ್ಯತ್ರ ಹಾಗೆ ಬೇರೆ ಕಡೆ ಹೇಳ್ತಾರೆ ಸೂತ್ರ ಭಾಷ್ಯದಲ್ಲಿ ಹಾಗಾಗಿ ಹಾಗಾದರಿಂದ ಅಹಂ ಬ್ರಹ್ಮ ಅಸ್ಮೀತ ಸರ್ವೇ ವಿಧಿಯ ಸರ್ವಾ ಚ ಇತರ ಪ್ರಮಾಣ ಎಲ್ಲವೂ ಕೂಡ ಅಹಂ ಬ್ರಹ್ಮಾಸ್ಮಿ ಎಂ ಎಂಬ ಎಂಬುದರಲ್ಲಿ ಅಂತ್ಯ ಕೊಡುತ್ತದೆ ಎಲ್ಲ ಪ್ರಮಾಣಗಳು ಕೂಡ ನಾನೇ ಬ್ರಹ್ಮವು ಬ್ರಹ್ಮವೇ ನಾನಾಗಿದೆ ಎಲ್ಲವೂ ಬ್ರಹ್ಮದಿಂದ ವ್ಯಾಪ್ತವಾಗಿದೆ ನನ್ನ ಶರೀರವೂ ಕೂಡ ಬ್ರಹ್ಮದಿಂದ ವ್ಯಾಪ್ತವಾಗಿದೆ ಹಾಗಾಗಿ ಇದು ಈ ಶರೀರ ನಾನಲ್ಲ ಬ್ರಹ್ಮವೇ ನಾನು ಶರೀರ ನಾನು ಶರೀರವಲ್ಲ ಅಂತೇಳಿ ತಿಳಿಯಬೇಕು ನಾನು ಬ್ರಹ್ಮ ಅಂತೇಳಿ ನಹಿ ಅಹೇನುಪೇಯ ಅಹೇಯನುಪದೇಯದ್ವೈತ ಅಹೇಯ ಹೇಯವಲ್ಲ್ದು ಹೀನವಲ್ಲದ್ದು ಅನುಪದಯ ಅದ್ವೈತಾತ್ಮ ಅವಗತ ನಿರ್ವಿಷಯ ನಿರ್ವಿಷ್ಯಾ ಅಪ್ರತೃಕಿ ಚ ಪ್ರಮು ಭವಿ ಅರ್ಹ ಅಹೇಯವಾ ಹೇಯವಲ್ಲ್ದು ಅನುಪಾದೇಯವು ಉಪಾಧೇಯವಲ್ಲದ್ದು ಅದ್ವೈತಾತ್ಮಾವಗತವು ಅದ್ವೈತಾತ್ಮದಲ್ಲಿ ನೆಲೆಸಿರತಕ್ಕಂಥದ್ದು ನಿರ್ವಿಷಯ ನಿರ್ವಿಷಯಾಣಿ ಅಪ್ರಮಾತೃಕಾಣಿ ನಿರ್ವಿಷಯ ವಿಷಯರಹಿತವಾಗಿರ್ತಕ್ಕಂಥದ್ದಾಗಿ ಅಪ್ರಮಾತ್ರ ಕಾಣಿ ಪ್ರಮಾತೃಗಳು ಅಲ್ಲದೇ ಇರತಕ್ಕಂಥ ಯಾವ ಪ್ರಮಾಣಗಳಿವೆಯೋ ಭವಿತ್ವರ್ಹತೆ ಅಂತಹ ಪ್ರಮಾಣಗಳು ಇರಲಿಕ್ಕೆ ಸಾಧ್ಯವಿಲ್ಲ ಪ್ರಮಾತೃ ಎಲ್ಲದೇ ಇರಲ್ಲ ಹಾಗಾಗಿ ಪ್ರಮಾಣ ಅಂತ ಹೇಳಿದರೆ ಪ್ರಮಾತ್ವ ಒಬ್ರು ಬೇಕೇ ಪ್ರಮಾಣ ಇರಬೇಕಿದ್ರೆ ಒಂದು ಪ್ರಮಾಣ ಅಂತೇಳಿ ನಾವು ಹೇಳದಿದ್ರೆ ಆ ಪ್ರಮಾಣವನ್ನು ಯಾರೋ ಅನುಸರಿಸ್ತಾನೋ ಯಾರು ಆ ಪ್ರಮಾಣವನ್ನು ಉಪಯೋಗಿಸ್ಕೊಳ್ತಾನೋ ಯಾವುದೋ ಒಂದು ವಿಚಾರ ಅಂತ ಹೇಳಿದ್ದಕ್ಕೆ ಅವನು ಪ್ರಮಾತೃ ಎನಿಸ್ತಾನೆ ಆ ಪ್ರಮಾತೃ ಇಲ್ಲದಿದ್ದರೆ ಪ್ರಮಾಣ ಇದೆ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ ಯಾಕೆ ಈಗ ಬ್ರಹ್ಮ ಅಥವಾ ಆತ್ಮ ಇದೆ ಅಂತೇಳಿ ಹೇಳಲಿಕ್ಕೆ ನಾವು ಯಾರಾದರೂ ಬೇಕಲ್ಲ ನಾವು ಯಾರು ಇಲ್ಲದ್ರೆ ಯಾರು ಹೇಳೋದು ಇದೆ ಅಂತೇಳಿ ಹಾಗೆಯೇ ಅದಕ್ಕೆ ಆಧಾರ ನಾವು ನಮಗೆ ಆಧಾರ ಅದು ಅಂತೇಳಿ ನಾವು ಅಂದರೆ ಏನು ನಾನು ಅಂದರೆ ಅದೇ ಅಂತೇಳಿ ಹಾಗಾಗಿ ಹೇಳುವಂಥದ್ದು ಅದನ್ನು ಅದುವೇ ಪ್ರಮಾಣವಾಗಿ ಹೇಳ್ತಾ ಇದ್ದೇವೆ ನಾವು ಇಂದ್ರಿಯಗಳ ಮೂಲಕ ನಾವು ಹೇಳ್ತಾ ಇದ್ದೇವೆ ವಾಗೀಂದ್ರಿಯದ ಮೂಲಕ ಮಾತಿನ ಮೂಲಕ ಅದು ನಿಜವಾಗಿ ಹೇಳಿಸ್ತಕ್ಕಂಥ ಶಕ್ತಿ ಪ್ರಚೋದಕ ಶಕ್ತಿ ಅದರ ಮೂಲ ಯಾವುದು ಇದೆ ಅದು ಅದೇ ಅಂತೇಳಿ ಹೇಳ್ತಾ ಇದ್ದಾರೆ ಇತಿ ತಾ ಹಾಗೆಯೇ ಅತವೆ ಅತ್ರ ಶಬ್ದ ಕೇವಲ ಶಬ್ದತ್ವೇನ ಪ್ರಮಾಣ ಆದ ಕಾರಣ ಇಲ್ಲಿ ಶಬ್ದವು ಕೇವಲ ಶಬ್ದತ್ವದಿಂದ ಮಾತ್ರ ಪ್ರಮಾಣವಲ್ಲ ಯಥಾ ಧರ್ಮ ಜಿಜ್ಞಾಸಾಂ ಧರ್ಮ ಜಿಜ್ಞಾಸೆಯಲ್ಲಿದ್ದ ಹಾಗೆ ಅಲ್ಲ ಇಲ್ಲಿ ಇದೇನು ಇದು ಬ್ರಹ್ಮಜಿಜ್ಞಾಸೆ ಬ್ರಹ್ಮ ಜಿಜ್ಞಾಸೆಯಲ್ಲಿ ಧರ್ಮ ಜಿಜ್ಞಾಸೆಯಾಗಿ ಶಬ್ದವೇ ಪ್ರಮಾಣ ಶಬ್ದದಿಂದಲೇ ಅಲ್ಲ ಕಿಂತರ್ಹಿ ಹಾಗಾದ್ರೇನು ಅನುಭವಾನುಸಾರೇಣ ತತ್ವ ವಿಜ್ಞಾಪತ್ ಅನುಭವಾನುಸಾರದಿಂದ ಅನುಭವಪೂರ್ವಕವಾಗಿ ತತ್ವ ವಿಜ್ಞಾಪೆಯ ಅದೇ ನೀನು ತಿಳಿದು ನೆನಪಿಸುತ್ತಾ ಅಥವಾ ಯಥಾರ್ಥ ತತ್ವವನ್ನು ನೆನಪಿಸುತ್ತಾ ತತ್ವ ವಿಜ್ಞಾಪತ್ ಅನುಭವಾನುಸಾರಿ ತರ್ಕೇಣ ಚ ಆತ್ಮತತ್ವ ವಿವೇಚಯತ್ ಚ ಅನುಭವಾನುಸಾರಿಯಾದ ತರ್ಕ ಯಾವುದಿದೆ ಅನುಭವಕ್ಕೆ ಅನುಸಾರುವಂಥ ತರ್ಕ ಅದರಿಂದ ಆತ್ಮತತ್ವವನ್ನು ವಿವೇಚಿಸುತ್ತಾ ವಿವೇಚಿಸುತ್ತದೆ ಪ್ರಮಾಣ ಇತ್ಯುಪಚರ್ಯಂಥದ್ದನ್ನೇ ಪ್ರಮಾಣ ಅಂತೇಳಿ ಹೇಳ್ತದೆ ತದೆತದುಕ್ತ ಭಾಷ್ಯೆ ತಸ್ಮೇತುಕ್ತ ಭಾಷ್ಯೆ ಹಾಗಾಗಿ ಇದು ಹೇಳಿದೆ ಭಾಷ್ಯದಲ್ಲಿ ಹೇಳಲ್ಪಟ್ಟಿದೆ ನರ್ಮಿಜ್ಞಾಸ ಇವ ಶುತ್ಯ ಪ್ರಮ ಬ್ರಹ್ಮಜಿಜ್ಞಾಸ ಧರ್ಮಜಿಜ್ಞಾಸೆಯಂತೆ ವೇದಾಧಿಗಳು ಪ್ರಮಾಣ ಅಲ್ಲ ಬ್ರಹ್ಮಜಿಜ್ಞಾಸೆಗೆ ಕೂಡ ವೇದ ಉಪನಿಷತ್ತುಗಳೇ ಮಾತ್ರ ಅದು ಮಾತ್ರ ಪ್ರಮಾಣ ಅಲ್ಲ ಬ್ರಹ್ಮ ಜಿಜ್ಞಾಸೆಗೆ ಧರ್ಮ ಜಿಜ್ಞಾಸೆಗೆ ಆದರೆ ಅದೇ ಪ್ರಮಾಣ ವೇದಗಳು ಯಾಕೆ ಧರ್ಮದ ವಿಧಿವಿಧಾನಗಳನ್ನು ಹೇಳ್ತದೆ ಅದನ್ನು ಒಬ್ಬೊಬ್ಬ ತಾನೇ ಸ್ವತಃ ಹೇಳಲಿಕ್ಕಾಗೋದಿಲ್ಲ ಒಂದೊಂದು ಧರ್ಮ ಆದಿತ್ತು ಮತ್ತು ಅದಕ್ಕೆ ಒಂದು ಲಿಖಿತ ಸಂವಿಧಾನ ಬೇಕು ಅದು ವೇದಗಳು ಆದರೆ ಬ್ರಹ್ಮ ಜಿಜ್ಞಾಸೆ ಹಾಗಲ್ಲ ಅದೊಂದೇ ಅಲ್ಲ ಪ್ರಮಾಣ ಅದೂ ಹೌದು ಅದರಲ್ಲಿ ಹೇಳಿದೆ ವಿಚಾರಗಳು ಹೌದು ಇನ್ನೇನು ಕಿಂತೂ ಶುತ್ಯದಯ ಅನುಭವಾದಯ್ ಚಥಾಸಂಭವ ಪ್ರಮಾಣ ವೇದಾಧಿಗಳು ಹಾಗೆಯೇ ಅನುಭವಾದಿಗಳು ಕೂಡ ಯಥಾಸಭವಂ ಎಷ್ಟೆಷ್ಟಾಗ್ತದೋ ಅಷ್ಟೆಷ್ಟು ಎಷ್ಟು ಸಂಭವಿಸ್ತದೋ ಅಷ್ಟು ಅನುಭವಾದಿಗಳು ಕೂಡ ಇಹ ಪ್ರಮಾಣ ಬ್ರಹ್ಮಜಿಜ್ಞಾಸೆಗೆ ಪ್ರಮಾಣವಾಗ್ತವೆ ಅನುಭವ ಅವಸಾನತ್ವಾ ಭೂತ ವಸ್ತು ವಿಷಯತ್ವ ಅಚ್ಚ ಬ್ರಹ್ಮಜ್ಞಾನಸ ಯಾಕೆ ಬ್ರಹ್ಮಜ್ಞಾನಕ್ಕೆ ಅನುಭವವೇ ಕೊನೆ ಬ್ರಹ್ಮಜ್ಞಾನದ ಕೊನೆ ಯಾವುದು ಬ್ರಹ್ಮದ ಅನುಭವ ಆಗತಕ್ಕಂಥದ್ದು ಮತ್ತು ಭೂತ ವಸ್ತು ವಿಷಯತ್ವ ಅಚ್ಚ ವಸ್ತು ವಿಷಯತ್ವ ಯಾವುದು ಬ್ರಹ್ಮ ಇರತಕ್ಕಂಥ ಇರುವಂಥ ವಸ್ತು ಧರ್ಮ ಎನ್ನುವಂಥದ್ದು ಅದು ವಿಧಿ ವಿಧಾನ ಆಚರಣೆ ಇದಾಗಲ್ಲ ಇದು ಸಮಸ್ತ ಅಸ್ತಿತ್ವವೇ ಆಗಿದೆ ಇರುವಂಥದ್ದು ಭೂತವಸ್ತು ವಿಷಯತ್ವ ಹಾಗಾಗಿ ಬ್ರಹ್ಮಜ್ಞಾನಕ್ಕೆ ಅನುಭವವೂ ಪ್ರಮಾಣವಾಗ್ತದೆ ಶ್ರುತಿಗಳು ಪುರ ಪ್ರಮಾಣವಾಗ್ತವೆ ಸೂತ್ರ ಒಂದು ಒಂದು ಎರಡು ಭಾಗ ಎಂಟು ಎಂಬುದಾಗಿ ಶಂಕರಾಚಾರ್ಯ ಹೇಳ್ತಾರೆ ಅಸ್ಯ ಭಾಷ್ಯ ಸಯಂ ಅಭಿಪ್ರಾಯ ಈ ಭಾಷ್ಯದ ಅಭಿಪ್ರಾಯ ಇದು ಅಂಥೇಳಿ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಅವರು ಯದನುಭವಾಧಾರೇಣ ತಾಪ್ಯತೆ ಸ ಸ ಅನುಭವ ಪ್ರಮಾಣ ಅವ್ಯಾದನುಭವದ ಆಧಾರದಿಂದ ಯಾವ್ಯಾವ ತತ್ವ ಜ್ಞಾಪಿಸಲ್ಪಡ್ತದೋ ಸ ಸ ಅನುಭವ ಆಯ ಅನುಭವೆ ಪ್ರಮಾಣ ಅಲ್ಲಿ ಪ್ರಮಾಣ ಆಗ್ತದೆ ಯಸ್ತು ಅಂತ್ಯ ಅನುಭವೆ ಅವಗತಿ ಅಪರಾಭಿ ಅಪಾರಾಧಾನಿ ಅದ್ವೈತಬ್ರಹ್ಮಾತ್ಮತತ್ವ ತತ್ವ ಪರಿಸಮಾಪ್ಯತೆ ಜಿಜ್ಞಾಸ ಸ ಪ್ರಮಾಣ ಫಲಂ ಇದೆ ಪರಿಭಾಷಾ ಪ್ರಮಾಣದ ಫಲ ಯಸ್ಮಿಸ್ತು ಯಶಸ್ತು ಅಂತ್ಯ ಅನುಭವ ಅನುಭವದ ಯಾವ ಅನುಭವದ ಕೊನೆಯಲ್ಲಿ ಅವಗತಿ ಅಪರಾಭಿಧಾನಿ ಅಂದರೆ ಯಾವ ಪ್ರಮಾಣವೂ ಅನುಭವದಲ್ಲಿ ಪರಿವಸಾನಗೊಳ್ಳುತ್ತದೋ ಆ ಪ್ರಮಾಣದಲ್ಲಿ ಶ್ರುತಿ ಪ್ರಮಾಣದಲ್ಲಿ ಹೇಳಿದಂಥದ್ದು ಯಾವಾಗ ಅನುಭವ ಆಗ್ತದೋ ಆನಂದೋ ಬ್ರಹ್ಮೀ ದಿಗ್ಗಿಾನಾತ್ ಅಥವಾ ಸಚ್ಚಿದಾನಂದ ಸ್ವರೂಪನಂತ ಆತ್ಮನ ಅನುಭವ ಆಗ್ತದೋ ಸಚಿತ್ ಆನಂದ ಸ್ವರೂಪ ಆತ್ಮ ಬ್ರಹ್ಮ ಅಂಥೇಳಿ ಅವಗತಿ ಅಪರಾಭಿಧಾನಿ ಅದ್ವೈತಬ್ರಹ್ಮಾತ್ಮತತ್ವಸಮರ್ಪಕಿ ಅದ್ವೈತಬ್ರಹ್ಮಣ ಅನುಭವ ಯಾವಾಗ ಆಗ್ತದೋ ಪರಿಸಮಾಪ್ಯತೆ ಅದರಲ್ಲಿ ಯಾವಾಗ ಅನುಭವ ಕೊನೆಗೊಳ್ಳುತ್ತದೋ ಜಿಜ್ಞಾಸೆಯು ಜಿಜ್ಞಾಸ ಇಚ್ಛಾ ತಿಳಿಯುವ ಇಚ್ಛೆಯು ಅದ್ವೀತ ಬ್ರಹ್ಮದ ಅನುಭವ ಆದಾಗ ಹೇಗೆ ಅದು ಕೊನೆಗೊಳ್ಳುತ್ತದೆ ಸ ಪ್ರಮಾಣ ಫಲಿತ ಪರಿಭಾಷ ಅದೇ ಪ್ರಮಾಣದ ಫಲ ಶ್ರುತಿ ಪ್ರಮಾಣದ ಫಲ ಏನು ಅದರ ಅನುಭವ ಆಗತಕ್ಕಂಥದ್ದು ಬ್ರಹ್ಮದ ಕೇವಲ ಅದರ ತಿಳುವಳಿಕೆ ಮಾತ್ರ ಅಲ್ಲ ನಾಲೆಡ್ಜ್ ಪರ್ಪಸ್ ಅಲ್ಲ ಅದರ ಎಕ್ಸ್ಪೀರಿಯೆನ್ಸ್ ಅನುಭವ ಅತ್ರ ಮೀಮಾಂಸ ಕರ್ಮ ಪ್ರತಿಪಾದ ಉಪಾಸನಾ ಪ್ರತಿಪಾದ ಅದೃಷ್ಟಫಲಕ ಪ್ರಕಮ ಪ್ರಕಮ್ಯತೆ ತೃತಾ ಶುತ್ಯದಯ ಪ್ರಣಂ ಆದರೆ ಈ ಪೂರ್ವಮೀಮಾಂಸೆ ಕರ್ಮೀಮಾಂಸೆಯಲ್ಲಿ ಆದರೂ ಕರ್ಮದ ಪ್ರತಿಪಾದನೆ ಅಥವಾ ಉಪಾಸನಾ ಪ್ರತಿಪಾದನೆ ಅದೃಷ್ಟ ಫಲ ಕಾಣದಿರುವ ಪ್ರ ಫಲದ ಪ್ರತಿಪಾದನೆಗಳು ಮಾಡತ್ಪಡ್ತವೆ ಅಲ್ಲಿ ಶುತ್ ಪ್ರಮಾಣ ಯತ್ರ ದೃಷ್ಟಾನುಸಾರೇಣ ಪ್ರಮೇಯತತ್ವಾಧಿಗಮೋಯ ಪ್ರತಿಪಾದತೆ ತತ್ಯಕ್ಷಾಧಯ ಅಷ್ಟ ಪ್ರಮ ಎಲ್ಲಿ ಕಾಣತಕ್ಕಂಥದ್ದು ಯಾವುದಿದೆ ಕಂಡದ್ದನ್ನು ಹೇಳುವಂಥದ್ದು ಪ್ರಮೇಯ ತತ್ವ ಅಧಿಗಮ ಉಪಾಯ ಪ್ರತಿಪಾದ್ಯತೆ ಅಂತಹ ಪ್ರಮೇಯಗಳು ಪ್ರಮೇಯ ತತ್ವ ಉಪಾಯಗಳು ಪ್ರತಿಪಾದಿಸಲ್ಪಡ್ತವೋ ತತ್ರ ಅಂತಹ ಸಿದ್ಧಾಂತಗಳು ಪ್ರಮೇಯಗಳು ಅಂದರೆ ತ ಪ್ರತ್ಯಕ್ಷದಯ ಅ ಪ್ರಣೆ ಪ್ರತ್ಯಕ್ಷಾಕೂಟು ಪ್ರಮವವಾತಃ ಕೇವಲ ಸಾಕ್ಷಾಪಕ್ಷ ಪ್ರತಿಪಾದೆ ಎಲ್ಲಿ ಪುನಃ ಕೇವಲ ಸಾಕ್ಷಪಕ್ಷ ಪ್ರತ್ಯಕ್ಷ ವಲ್ಲದ ಆತ್ಮವಸ್ತೂ ಪ್ರತಿಪಾದ ಪ್ರತ್ಯಕ್ಷಾಧಿ ಪ್ರಮಿ ಅನುಗ್ರಾಹಕ ಅನುಭವ ಮಾತ್ರ ಪ್ರಮಾಣ ಯಥಾಸಂಭವಂ ಇತಿ ವಿಶೇಷಣಾದಾನಮ್ ಇತಿ ಅನುಭವಕ್ಕೆ ಯಥಾಸಂಭವಂ ಅಂತ ಹೇಳಿದ್ಯಾಕೆ ಅನುಭವ ಪ್ರತ್ಯಕ್ಷ ಅನುಭವ ಅಲ್ಲ ಅದು ಅಪರೋಕ್ಷ ಅನುಭವ ಅಷ್ಟೆ ಇಂದ್ರಿಯ ಗೋಚರ ಆಗೋದಿಲ್ಲ ಅದು ಆತ್ಮವಸ್ತುವಿನದ್ದು ಹಾಗಾಗಿ ಅದಕ್ಕೆ ಯಥಾಸಂಭವಂ ಅಂತೇಳಿ ಹೇಳಿದೆ ಎಷ್ಟು ಆಗ್ತದೋ ಅಷ್ಟು ಅಂತೇಳಿ ಹೇಗೆ ಒಬ್ಬೊಬ್ಬರಿಗೆ ಆಗ್ತದೋ ಆಳೆಯ ರೀತಿಯ ಅನುಭವ ಆಗ್ತಕ್ಕಂಥದ್ದು ತಥಾಹಿ ಭಾಷ್ಯಂ ಅದಕ್ಕೆ ಭಾಷ್ಯ ಹೇಳ್ತದೆ ಕರ್ತವ್ಯ ವಿಷಯ ನ ಅನುಭವಾಪೇಕ್ಷ ಅಸ್ತಿನ ಪ್ರಾಮಣ್ಯಂ ಸುರುಷಾಧೀನಾತ್ಮಲಾಭತ್ವಚ ಕರ್ತವ್ಯಸ ಕರ್ತವ್ಯ ಯಾವುದು ಇದು ಮಾಡಬೇಕಾದದ್ದು ಅದೇ ಕರ್ಮ ಕರ್ಮೀಮಾಂಸೆ ಆ ವಿಷಯದಲ್ಲಾದರೂ ಅನುಭವದ ಅಪೇಕ್ಷೆ ಇರುವುದಿಲ್ಲ ಯಾಕೆ ಶೃತ್ಯಾದಿಗಳೇ ಅವುಗಳಿಗೆ ಪ್ರಮಾಣ ಪುರುಷಾಧೀನಾತ್ಮ ಲಾಭತ್ವಚ ಕರ್ತವ್ಯ ಸರ್ತವ್ಯಕ್ಕೆ ಪುರುಷಾಧೀನವಾದಂತಹ ಆತ್ಮ ಲಾಭತ್ವ ತನಗೆ ಆಗತಕ್ಕಂಥ ಲಾಭ ಅಲ್ಲಿ ಕರ್ಮಕ್ಕೆ ಒಂದು ಫಲ ಇದೆ ಅದಕ್ಕೆ ವೇದ ವಿಶ್ರುತಿಗಳೇ ಪ್ರಮಾಣ ಆಗ್ತದೆ ಅನುಭವ ಎಲ್ಲವೂ ಅನುಭವ ಆಗುವುದಿಲ್ಲ ಪುಣ್ಯಸ ಫಲಮಿಚ್ಚಂತೆ ಅಂತ ಹೇಳಿದ ಪುಣ್ಯದ ಫಲ ಸ್ವರ್ಗ ಅಂತೇಳಿ ಗೊತ್ತಾಗೋದು ಆವಾಗ ಮರಣಾನಂತರ ಅಥವಾ ಮುಂದಿನ ಜನ್ಮ ಏನಾಗ್ತದೆ ಅಂಥೇಳಿ ಈಗ ಗೊತ್ತಾಗೋದಿಲ್ಲ ಹಾಗಾಗಿ ಅಲ್ಲಿ ಶ್ರುತಿಗಳನ್ನು ಪ್ರಮಾಣವಾಗಿ ಶ್ರದ್ಧೆಯಿಂದ ನಾವು ಸ್ವೀಕರಿಸಬೇಕಾಗ್ತದೆ ಯಾವುದಕ್ಕೆ ಕರ್ಮ ಕರ್ತವ್ಯಾದಿಗಳಲ್ಲಿ ಪ್ರತ್ಯಕ್ಷ ಫಲತ್ವಚ ಜ್ಞಾನಸ್ಯ ಆದರೆ ಜ್ಞಾನಕ್ಕೆ ಪ್ರತ್ಯಕ್ಷ ಫಲ ಅಂತ ಹೇಳ್ತಾರೆ ಫಲವಿರಹ ಆಶಂಕಾ ಅನುಪತ್ ಹಾಗಾಗಿ ಫಲ ಇಲ್ಲ ಅಂತೇಳಿ ಅದನ್ನೇ ಹೇಳಬೇಕಾಗಿಲ್ಲ ಜ್ಞಾನದ್ದು ಕರ್ಮದ್ದು ಹಾಗಲ್ಲ ಈ ಜನ್ಮದಲ್ಲಿ ಗೊತ್ತಾಗೋದಿಲ್ಲ ಮುಂದಿನ ಜನ್ಮ ಅಥವಾ ಮರಣಾನಂತರ ಸ್ವರ್ಗ ಸಿಗ್ತದೆ ಅಥವಾ ಮುಂದಿನ ಜನ್ಮಲ್ಲಿ ದೇವತೆ ಇತ್ಯಾದಿ ಹೇಳಿಕೆಗಳು ಕರ್ಮ ಕೊಡೋದು ಅದು ನಾವು ಶ್ರದ್ಧೆಯಿಂದ ನಂಬಿಸಿ ನಂಬಿ ಕರ್ತವ್ಯವನ್ನು ಮಾಡಬೇಕಾಗ್ತಲ್ಲೇ ಹೇಳಿದ್ದನ್ನು ಆ ಫಲ ಸಿಗಬೇಕಿದ್ದರೆ ಪುಣ್ಯಕರ್ಮಗಳನ್ನು ಆದರೆ ಜ್ಞಾನದ ವಿಷಯದಲ್ಲಿ ಹಾಗಲ್ಲ ಪ್ರತ್ಯಕ್ಷ ಫಲ ಅನುಭವ ಆಗ್ತದೆ ಇಹದಲ್ಲಿಯೇ ಈಗಲೇ ಬ್ರಹ್ಮಾತ್ಮ ಜ್ಞಾನ ಉಂಟಾದರೆ ಆವಾಗಲೇ ಅವನು ಮುಕ್ತನಾಗಿ ಬಿಡ್ತಾನೆ ಮತ್ತೆ ಇನ್ನೊಂದು ಏನೂ ಮೋಕ್ಷ ಸಿಗಲಿಕ್ಕೆ ಅಂತೇಳಿ ಬ್ರಹ್ಮಾತ್ಮ ಜ್ಞಾನ ಆದ ಮೇಲೆ ಅವನು ಸಾವಿರದ ಗಾಯತ್ರಿ ಜಪ ಮಾಡಬೇಕು ಅಥವಾ ಇನ್ನೊಂದು ಯಾವುದೋ ತಪಸ್ಸು ಮಾಡಬೇಕಾಗಿ ಇಲ್ಲ ಬ್ರಹ್ಮಾತ್ಮದ ಅನುಭವ ಆದರೆ ಆಯಿತು ಅಂದರೆ ಇದೆಲ್ಲವೂ ಬ್ರಹ್ಮವೇ ಎನ್ನತಕ್ಕಂಥ ಅನುಭವ ಅವನಿಗೆ ಅನುಷ್ಠಾನಕ್ಕೆ ಬರಬೇಕು ಅವನ ಜೀವನದ ಪ್ರತಿ ಹಂತದಲ್ಲೂ ಕೂಡ ಅದರ ಅನುಭವ ಆಗಿರಬೇಕು ಆಗಬೇಕು ಅವನಿಗೆ ವ್ಯವಹಾರದಲ್ಲಿ ಆವಾಗ ಅದೇ ಮುಕ್ತಿ ಅಂತೇಳಿ ಕರ್ಮಫಲೇಹಿ ಸ್ವರ್ಗಾದವು ಹಾಗಾಗಿ ಅದು ಪ್ರತ್ಯಕ್ಷವಾಗಿ ಆವಾಗಲೇ ಅನುಭವಕ್ಕೆ ಬರ್ತದೆ ಅಂತೇಳಿ ಮರಣಾನಂತರ ಅಲ್ಲ ಅಥವಾ ಮುಂದಿನ ಜನ್ಮದಲ್ಲಿ ಅಲ್ಲ ಕರ್ಮಫಲೇ ಹಿ ಆದರೂ ಸ್ವರ್ಗಾದವು ಅನುಭವ ಅನುಭವ ಅನುಭವ ಅನುಭವಾನಾರೂಢಿ ಅನುಭವ ಅನಾರೂಢಿ ಸ್ಯಾದ್ ಅಶಂಕ ಸ್ಯಾದ್ ಆಶಂಕ ಭವೇದ್ವಾ ನ ಇತಿ ಸ್ವರ್ಗಾದಿಗಳು ಮರಣ ನಂತರ ಸಿಗುವ ಕಾರಣ ಪ್ರತ್ಯಕ್ಷ ಕಾರಣದ ಆವಾಗ ಗೊತ್ತಾಗದ ಕಾರಣ ಜೀವಂತ ಇರುವಾಗ ಅದು ಉಂಟಾಗಿಲ್ಲವಾ ಅಂತೇಳಿ ಸಂಶಯ ಬರ್ಬೋದು ಅನುಭವಾರೂಢಂತೂ ಜ್ಞಾನಫಲಂ ಅದು ಕರ್ಮಫಲ ಆದರೆ ಜ್ಞಾನದ ಫಲವು ಅನುಭವಾರೂಢವಾಗಿರ್ತಕ್ಕಂಥದ್ದು ಯತ್ ಸಾಕ್ಷ ಅಪರೋಕ್ಷಾತ್ ಬ್ರಹ್ಮ ಅಂತೇಳಿ ಬೃಹದ ಪರಿಷತ್ತು ಮೂರು ನಾಲ್ಕು ಒಂದು ಬ್ರಹ್ಮ ಅನುಭವ ಬ್ರಹ್ಮ ಎಂತಕ್ಕಂಥದ್ದು ಸಾಕ್ಷಾತ್ ಅಪರೋಕ್ಷ ಪರೋಕ್ಷವತ್ತಲ್ಲ ಯಾವಾಗಲೂ ಅಲ್ಲ ಈವಾಗಲಿ ಇತಿ ತಿ ಇತ್ತು ಉಪದೇಶಾತ್ ತತ್ವಸಿ ಅದೇನೇನಾಗಿದೆ ಅನ್ನತಕ್ಕಂಥ ಉಪದೇಶದಿಂದ ಕೂಡ ನಮಗೆ ಇದು ತಿಳಿದು ಬರ್ತದೆ ಸೂತ್ರಭಾಷ್ಯ ಮೂರು ಮೂರು ಮೂವತ್ತೆರಡು ಪಾದ ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ ಪೂರ್ವಕವು ಸಂಭವಾ ಅವಧಾರ್ಯೆನಃಪೂರ್ವಿಪ್ರವೃತ್ತವಾಗಿ ಸಂಭವ ಅಸಂಭವವೋ ಅವಧಾರಿಯೇತೆಯೇ ಸಂಭವ ಮತ್ತು ಅಸಂಭವಗಳು ಅವಧಾರಣೆ ಮಾಡಲ್ಪಡ್ತವೆ ತಿಳಿಯಲ್ಪಡ್ತವೆ ಸಂಭವವೋ ಅಸಂಭವವೋ ಎನ್ನತಕ್ಕಂಥ ಅದು ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ ಪೂರಕ ಇವುಗಳಿಂದಾಗಿ ಅದು ಆಗ್ತದೋ ಇಲ್ಲವೋ ಅಂತೇಳಿ ಯಾವುದು ಬ್ರಹ್ಮ ಅಥವಾ ಆತ್ಮ ಎನ್ನತಕ್ಕಂತಹದರ ಜ್ಞಾನ ನ ಪುನಃ ಸಂಭವಾಸಂಭವ ಅಪೂರ್ವಿಕೆ ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ ಆದರೆ ಈ ಸಂಭವ ಅಸಂಭವಪೂರ್ವಕ ಅಂದರೆ ಸಂಭವ ಅಸಂಭವಪೂರ್ವಕವಾದ ಆಗುವಂಥದ್ದು ಆಗದೇ ಇರತಕ್ಕಂಥದ್ದು ಎಂಬುದರಿಂದ ಪ್ರಮಾಣ ಪ್ರವೃತ್ತಿಗಳು ತೊಡಗುವುದಿಲ್ಲ ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿಗಳು ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿಗಳಿಂದಾಗಿ ಯಾವ ನಮಗೆ ಅನುಭವ ಅಥವಾ ಫಲ ಅದು ಸಂಭವೋ ಅಸಂಭವೋ ಅಂಥೇಳಿ ಗೊತ್ತಾಗುವಂಥದ್ದು ಹೊರತು ಸಂಭವೋ ಅಸಂಭವೋ ಆದ ನಂತರ ಯಾವುದೋ ಒಂದು ಫಲ ಆಮೇಲೆ ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ ಅದನ್ನು ಹುಡುಕುವುದಲ್ಲ ಯದ್ದಿ ಪ್ರತ್ಯಕ್ಷಾದೀನಾ ಅನ್ಯತಮ ಅನ್ಯತಮೇನ ಅಪಿ ಪ್ರಮಾಣ ಉಪಲಭ್ಯತೆ ತತ್ ಸಂಭವತಿ ಪ್ರತ್ಯಕ್ಷಾದಿಗಳಿಗೂ ಕೂಡ ಬೇರೆ ಪ್ರಮಾಣಗಳು ದೊರೀತವೆ ಅದರಿಂದಲೂ ಆಗ್ತದೆ ಅದು ಸಾಧನೆ ಆಗ್ತದೆ ಪ್ರತ್ಯಕ್ಷವಾದಿಗಳಿಗೂ ಕೂಡ ಈಗ ವಿಜ್ಞಾನದಲ್ಲಿ ಪ್ರತ್ಯಕ್ಷವಾದದ್ದೇ ಇರತಕ್ಕಂಥದ್ದು ಆದರೂ ಅದಕ್ಕಿನ್ನೊಂದು ಆಧಾರ ಬೇಕಾಗ್ತದೆ ವೈಜ್ಞಾನಿಕವಾಗಿ ಕಾರಣ ಕೊಡ್ತಾರೆ ಯತ್ತು ನ ಕೇನಚಿದಮಾಣ ಉಪಲಭ್ಯತೆ ತನ್ನ ಸಂಭವತಿ ಯಾವುದು ಯಾವುದೇ ಪ್ರಮಾಣದಲ್ಲಿ ಸಿಗುವುದಿಲ್ಲವೋ ಅದು ಇಲ್ಲ ಇಹತು ಯಥಾಸ್ವ ಸರ್ವೈರಪಿ ಪ್ರಮಾಣ ಬಾಹ್ಯ ಅರ್ಥ ಉಪಲಭ್ಯಮನ ಕಥತಿರೇಕ ಅವ್ಯತಿರೇಕಾದಿ ವಿಕಲ್ಪೇ ವಿಕಲ್ಪೈ ನ ಸಂಭವತಿ ಇುಚೇತ ಹಾಗಾದರೆ ಈ ಆತ್ಮತತ್ವವು ಕೂಡ ಎಲ್ಲ ಪ್ರಮಾಣಗಳಿಗಿಂತ ಮೀರಿರ್ತಕ್ಕಂಥ ಅದಕ್ಕಿಂತ ಹೊರಗಿನದ್ದು ಬಾಹ್ಯವಾದದ್ದು ಅದನ್ನು ಪಡೆಯುವಾಗ ಹೇಗೆ ವ್ಯತಿರೇಕ ಅವ್ಯತಿರೇಕಾದಿ ವಿಕಲ್ಪಗಳಿಂದ ಅದು ಹೇಗೆ ಅದರ ತಿಳುವಳಿಕೆ ಉಪಲಬ್ಧೇ ಅದು ಸಂಭವ ಆಗುವುದಲ್ಲ ಅದರ ಉಪಲಬ್ಧಿ ಅದರ ಅನುಭವದ ಪ್ರಾಪ್ತಿಯೇ ಅದರ ಫಲ ಉಪಲಬ್ಧಿ ಅಲ್ಲಿಯೇ ಪ್ರಾಪ್ತಿಯಾಗಿಬಿಡ್ತದೆ ಯಾವಾಗಲೂ ಇನ್ನೊಮ್ಮೆ ಅಲ್ಲ ಕರ್ಮಫಲದ ಹಾಗೆ ಹಾಗಾಗಿ ಅದರ ಅನುಭವ ಆಗುವಂಥದ್ದೇ ಅದರ ಯಾವುದು ಪ್ರಮಾಣಗಳ ಅರ್ಥ ಫಲ ಅದರದ್ದು ಜ್ಞಾನದ ಫಲ ತಿಳುವಳಿಕೆಯ ಫಲ ಏನು ಬ್ರಹ್ಮಾತ್ಮ ಜ್ಞಾನದ್ದು ತಾನು ಬ್ರಹ್ಮಸ್ವರೂಪವೇ ಆಗುವಂಥದ್ದು ಬ್ರಹ್ಮಾತ್ಮಸ್ವರೂಪವೇ ತಾನು ಎಂಬುದಾಗಿ ಅನುಭವ ಆಗತಕ್ಕಂಥದ್ದು ಈ ಲೋಕವೆಲ್ಲವೂ ಬ್ರಹ್ಮಾತ್ಮಸ್ವರೂಪವಾದದ್ದು ಹಾಗೇ ಆತ್ಮ ಅನಾತ್ಮ ವಿವೇಕ ಇದೆಲ್ಲ ಅದರ ಫಲ ನೇರ ಫಲ ಪ್ರತ್ಯಕ್ಷವಾಗಿ ಯಾವಾಗಲೇ ಉಂಟಾಗ್ತದೆ ಅಂಥೇಳಿ ಅದೇ ಮುಕ್ತಿ ಜೀವನ್ಮುಕ್ತಿ ಬದುಕಿದ್ದಾಗಲೇ ಅವನು ಮುಕ್ತನಾಗ್ತಾನೆ ಅತ್ರ ಬಾಹ್ಯಾರ್ಥೆ ಪ್ರತ್ಯಕ್ಷಾದೀನಾಮ ಪ್ರಾಮಾಣ್ಯಂ ನ ಕೇವಲ ತರ್ಕಸ್ ಇತ್ಯುಕ್ತ ಹಾಗಾಗಿ ಇಲ್ಲಿ ಪ್ರತ್ಯಕ್ಷ ಆದಿಗಳಿಗೆ ಪ್ರಾಮ ಪ್ರಾಮಾಣ್ಯ ಕೇವಲ ತರ್ಕದ್ದಲ್ಲ ಅಂತೇಳಿ ಕೇವಲ ಊಹೆಯಲ್ಲ ಇದು ಪ್ರತ್ಯಕ್ಷ ಅನುಭವಕ್ಕೆ ಗೋಚರವಾಗ್ತದೆ ಆತ್ಮಜ್ಞಾನ ಎನ್ನತಕ್ಕಂಥದ್ದು ಇದರರ್ಥ ಏನು ತರ್ಕವಿಷಯ ಅಪಿ ಯಥಾಸಭವ ವಿಶೇಷಣಾರ್ಥ ಊಹ್ಯ ಹಾಗೆಯೇ ತರ್ಕವಿಷಯದಲ್ಲೂ ಕೂಡ ಯಥಾ ಸಂಭವ ಎನ್ನುವಂತಹ ವಿಶೇಷಣದ ಅರ್ಥವನ್ನು ಊಹಿಸಬೇಕು ಅನುಭವ ಪ್ರಮಾಣ ಅಂಥೇಳಿ ಎಷ್ಟು ಯಾವ ರೀತಿ ಅನುಭವ ಆಗ್ತದೆ ಆ ರೀತಿಯಲ್ಲಿ ಯತ್ ಲೋಕದೃಷ್ಟಾನುಸಾರೇಣ ತರ್ಕ್ಯತೆ ಎಲ್ಲಿ ಲೋಕದೃಷ್ಟಿಯನುಸಾರದಿಂದ ತರ್ಕಿಸಲ್ಪಡ್ತದೋ ಊಹಿಸಲ್ಪಡ್ತದೋ ತತ್ರ ಅನುಮಾನ ಅನುಮಾನ ಶೋಧಕ ತರ್ಕಶ್ಚ ಗ್ರಾಹ್ಯ ಅಲ್ಲಿ ಅನುಮಾನ ಮತ್ತು ಅನುಮಾನ ಶೋಧಕವಾದ ತರ್ಕ ಇವುಗಳನ್ನು ಸ್ವೀಕರಿಸಬೇಕು ಅಂದರೆ ಒಂದು ಗುಡ್ಡ ಒಂದು ಕಡೆ ಹೊಗೆ ಹೋಗ್ತಾ ಇದೆ ಅಂದರೆ ಅಲ್ಲಿ ಬೆಂಕಿ ಇರಲೇ ಇರಬೇಕು ಅಂಥೇಳಿ ಅದು ಅನುಮಾನ ಪ್ರಮಾಣ ತರ್ಕ ಹಾಗೆ ಅಂತ ಊಹಿಸಬೇಕು ಅಂಥೇಳಿ ಹೊಗೆ ಹೋಗ್ತಾಯಿದ್ರೆ ಬೆಂಕಿ ಇದೆ ಅಂತೇಳಿ ಯತ್ರ ಶೂನ್ಯವಾದ್ಯಾದಯ ಕೇವಲ ತರ್ಕಬಲಾದೇವ ವಸ್ತೂನ ನಿಸ್ವಭಾವತ್ವ ಅಭ್ಯೂಹಿ ತೇವಲ ಕೇವಲ ಎ ಪ್ರಬಲತರ ತನ್ ನಿರಸಾಯ ತಾಯ ಗ್ರಾಹ್ಯ ಅಲ್ಲಿ ಕೇವಲ ತರ್ಕವೇ ಎಲ್ಲಿ ಶೂನ್ಯವಾದಿ ವಾದಿಗಳ ಇದರಲ್ಲಿ ಶೂನ್ಯವಾದಿ ಆದಾಯ ಎಲ್ಲಿ ಶೂನ್ಯವಾದಿಗಳೇ ಮುಂದರಾದವರು ಶೂನ್ಯವಾದ್ಯಾದಯ ಕೇವಲ ತರ್ಕಬಲಾತೇವ ಕೇವಲ ತರ್ಕಬಲದಿಂದಲೇ ವಸ್ತುಗಳಿಗೆ ನಿಸ್ವಭಾವತ್ವ ಯಾವುದೇ ಸ್ವಭಾವ ಇಲ್ಲ ವಸ್ತುಗಳಿಗೆ ಅಂಥೇಳಿ ಊಹಿಸ್ತಾರೆ ಕೇವಲ ತರ್ಕ ತತ್ರ ಕೇವಲ ತರ್ಕ ಏವ ಪ್ರಬಲ ತರಹ ಕೇವಲ ತರ್ಕವೇ ಪ್ರಬಲತರವಾದದ್ದು ತನ್ನಿರಾಸಾಯ ಯಾವುದನ್ನು ಇಲ್ಲ ಅಂತೇಳಿ ಹೇಳಲಿಕ್ಕೆ ವಸ್ತುಗಳಿಗೆ ಸ್ವಭಾವ ಎನ್ನುತಕ್ಕಂಥದ್ದಿಲ್ಲ ವಸ್ತುಗಳೆಲ್ಲ ನಿಸ್ವಭಾವ ಉಳುವಗಳು ಇಲ್ಲ ಅದರೊಳಗೆ ಆತ್ಮತತ್ವ ಅಂತೇಳಿ ಇಲ್ಲ ಅಂತೇಳಿ ಶೂನ್ಯವಾದಿಗಳು ಹೇಳ್ತಾರೆ ಅಲ್ಲಿ ಕೇವಲ ತರ್ಕವೇ ಪ್ರಬಲ ಅಂತೇಳಿ ತಗೊಳ್ಬೇಕು ಅಲ್ಲಿ ಅನುಭವ ಇಲ್ಲ ಯವಮಾತ್ರನುಸಾರಿ ತರ್ಕ ಅಪೇಕ್ಷ್ಯತೆ ತೃತಿ ಅನುಗೃಹೀತ ತದನುಸಾರ ಅನ್ವಯವ್ಯತಿರೇಕಾಖ್ಯ ಗ್ರಾಹ್ಯ ಎಲ್ಲಿ ಅನುಭವಾನ್ ಮಾತ್ರನುಸಾರಿಯಾದಂತಹ ತರ್ಕವು ಬಯಸ್ತು ಕೇವಲ ತರ್ಕ ಅಲ್ಲ ಅನುಭವ ಇದ್ದರೆ ಮಾತ್ರ ಅದರದ್ದು ಅನುಭವ ಆಗದಿದ್ರೆ ಮಾತ್ರ ಅಂತಹ ತರ್ಕವು ಅಪೇಕ್ಷಿಸಲ್ಪಡ್ತದೋ ಅಲ್ಲಿ ಶೃತಿ ಅನುಗೃಹೀತವಾದಂತಹ ಅದನ್ನನುಸರಿಸತಕ್ಕಂತಹ ಅನ್ವಯ ಅಥವಾ ಅದನ್ನು ಅನುಸರಿಸತಕ್ಕಂತಹ ಅನ್ವಯ ವ್ಯತಿರೇಕ ಎನ್ನತಕ್ಕಂಥ ತರ್ಕವು ಗ್ರಾಹ್ಯವಾಗ್ತದೆ ತದಪ್ಯಕ್ತ ಭಾಷ್ಯಕಾರಣ ಒಂದೋ ಶುತಿ ಹೇಳಿರ್ತಕ್ಕಂಥದ್ದು ಇಲ್ಲದ್ರೆ ಅದನ್ನು ಅನುಸಾರಿಯಾದಂತಹ ತರ್ಕ ಬೇರೆ ವೇದಾಂತ ಕೃತಿಗಳು ಇವುಗಳ ಅನ್ವಯ ವ್ಯತಿರೇಕವಾದಂಥ ಯಾವ ವೈಖರಿ ತತ್ವವೈಖರಿ ಅಥವಾ ತರ್ಕ ವೈಖರಿ ಇರ್ತದೋ ಮಾತು ಇರ್ತದೋ ವೈಖರಿ ಅಂದರೆ ನಿಜವಾಗಿ ವಾಕ್ ಮಾತಿನ ಒಂದು ರೂಪ ಪರ ಮಧ್ಯಮ ವೈಖರಿ ಅಂದರೆ ನಾಲ್ಕು ರೂಪಗಳು ಪರ ಅಂದರೆ ಅವ್ಯಕ್ತವಾದಂತಹ ವಾಕ್ ಅವ್ಯಕ್ತ ವಾಕ್ ಅಕಂಪ ಅಕಂಪನ ಕಂಪನದಿಂದ ಉತ್ಪತ್ತಿ ಅದು ಹ್ಞೂ ಓಂಕಾರ ಪ್ರಣವ ಎನ್ನತಕ್ಕಂಥದ್ದು ಇತ್ಯಾದಿಗಳು ಅವ್ಯಕ್ತ ಪರಾ ವಾಕ್ ಅಂತೇಳಿ ಪಶ್ಯಂತಿ ವಾಕ್ ಅಂತ ಹೇಳಿದರೆ ಅಲ್ಲಿ ಅದರ ಪಶ್ಯಂತಿ ಅಂದರೆ ಕಾಣುವಂಥದ್ದು ಅದರ ಬಗ್ಗೆ ಚಿಂತನೆ ಯಾವುದೋ ಒಂದು ವಿಚಾರದ ಬಗ್ಗೆ ಆಗ್ತದೆ ಪರಾ ಪಶ್ಯಂತಿ ಮಧ್ಯಮ ಅಂದರೆ ಕುತ್ತಿಗೆವರೆಗೆ ಬರ್ತದೆ ಬಾಯಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಕೆಲವರು ಕುತ್ತಿಗೆ ಎಲ್ಲಿದೆ ಅಂತೇಳಿ ಯಾವುದೊಂದು ವಿಚಾರ ಅದು ಮಧ್ಯಮ ಅನ್ನಿಸ್ತದೆ ಮಧ್ಯಮ ವೈಖರಿ ಅಂದರೆ ಬಾಹ್ಯ ಏನು ಚಿಂತನೆ ಮಾಡಿರ್ತೇವೋ ಅದು ಹೊರಗೆ ಬರುವಂಥದ್ದು ಅದು ವೈಖರಿ ಮಾತು ಎಲ್ಲರಿಗೆ ಕೇಳುವಂಥದ್ದು ಕಿವಿಗೆ ಶ್ರುತಿ ಪ್ರಮಾಣವಾದದ್ದು ಶ್ರಾವ್ಯವಾದದ್ದು ಕೇಳಲು ಕೇಳಲ್ ಸಾಧ್ಯವಿರತಕ್ಕಂಥದ್ದು ಅದು ವೈಖರಿ ವಾಕ್ ಅಂತೇಳಿ ಹೇಳ್ತಾರೆ ಪರಾಪಶಿತಿ ಮಧ್ಯಮ ವೈಖರಿ ಹೀಗೆ ಅನ್ವಯ ವ್ಯತಿರೇಕವಾಗಿರ್ತಕ್ಕಂಥ ವೈಖರಿ ಯಾವುದಿದೆ ಅದರಿಂದ ಗ್ರಾಹ್ಯವಾದದ್ದು ಯಾವುದು ಅನುಭವ ಸಿದ್ಧವಾಗಿ ಅನುಭವಕ್ಕೆ ಬೇಕಾದಂತೆ ತರ್ಕವನ್ನು ಬಳಸ್ತಕ್ಕಂಥದ್ದು ಕೇವಲ ತರ್ಕವನ್ನೇ ಬಳಸ್ತಕ್ಕಂಥ ಶೂನ್ಯವಾದಿ ಆ ಮುಂತಾದವರದ್ದು ವ್ಯವಹಾರ ಇಲ್ಲ ಅಂತ ಹೇಳುವಂಥದ್ದು ಕೇವಲ ತರ್ಕ ಅದು ಆದರೆ ಅನುಭವ ಸಿದ್ಧವಾದ ತರ್ಕ ಅಂಥ ತರ್ಕವನ್ನು ಮಾತ್ರ ಬಳಸ್ತಕ್ಕಂಥದ್ದು ಅದು ಈ ವೇದಾಂತದ ಒಂದು ಪ್ರಮಣ ತದಿ ಉ ಭಾಷ್ಯಕಾರೆಣ ಅದನ್ನು ಕೂಡ ಭಾಷ್ಯಕಾರರು ಹೇಳ್ತಾರೆ ಸೂತ್ರಭಾಷ್ಯದಲ್ಲಿ ಬ್ರಹ್ಮಸೂತ್ರದಲ್ಲಿ ಯದಪಿ ಶ್ರವಣವ್ಯತಿರೇಕ ಮನನ ವಿದದ ಶಬ್ದ ತರ್ಕಮ ತರ್ಕಮಪ್ಯಾ ದರ್ಶಯತಿ ನನೇನ ಮಿಷೇಣ ಶುಷ್ಕತರ್ಕ ಆತ್ಮಲಾಭ ಸಂಭವತ್ ಕೇವಲ ವಣತರ್ಕದಿಂದ ಆತ್ಮಲಾಭು ಉಂಟಾಗುವುದಿಲ್ಲ ಕೇವಲ ಶ್ರವಣವ್ಯ ಶ್ರವಣವ್ಯತಿರೇಕ ಮನನ ವಿಧತ್ ಶತರ್ಕಿ ಆಧರ್ತವ್ಯ ದರ್ಶಯತಿವಣ್ಯತಿರೇಕವಾ ಮನನ ವನ್ನು ಉಂಟು ಮಾಡತಕ್ಕಂತಹ ಶಬ್ದಗಳೇ ತರ್ಕ ಅಂತ ಶುಷ್ಕತರ್ಕವೇ ಅದನ್ನೇ ಮನನ ಮಾಡ್ತಾ ಮಾಡ್ತಾ ಆಗಿರ್ಬೋದು ಹೀಗಿರ್ಬೋದು ಆಗಿರ್ಬೋದು ಹೀಗಿರ್ಬೋದು ಅಂಥೇಳಿ ಮನನ ಮಾಡತಕ್ಕಂಥದ್ದು ಇಂತಹ ಶುಷ್ಕತರ್ಕದಿಂದ ಆತ್ಮಲಾಭ ಉಂಟಾಗುವುದಿಲ್ಲ ಶ್ರುತಿ ಅನುಗೃಹೀತ ಇವ ಅತ್ರ ತರ್ಕ ಅನುಭವಾಂಗತ್ವ ಆಶ್ರೀಯತೆ ಆಶ್ರೀಯತೆ ಶ್ರುತಿ ಅನುಗೃಹೀತವಾಗಿಯೇ ಇರತಕ್ಕಂತಹ ಇಲ್ಲಿ ಈ ತರ್ಕ ಯಾವುದಿದೆ ಅದು ಅನುಭವದ ಅಂಗತ್ವವಾಗಿ ಅನುಭವದ ಒಂದು ಅಂಗವಾಗಿ ಆ ತರ್ಕವು ಆದಂತಹ ಅನುಭವವನ್ನು ಆ ತರ್ಕದ ಮೂಲಕ ಹೇಳ್ಬೋದು ಅಥವಾ ಆ ತರ್ಕದಿಂದ ಅನುಭವ ಉಂಟಾಗ್ತದೆ ಕೊನೆಗೆ ಅದು ಈ ವೇದಾಂತದ ತರ್ಕ ಸ್ವಪ್ನಾಂತ ಬುದ್ಧಾಂತ ಯೋಹ ಉಚಾರಾತ್ ಆತ್ಮನಃ ಅನನ್ವಾಗತ ಅನನು ಆಗತ್ರಸ ಪ್ರಪಂಚ ಪರಿಗೇನ ಸದಾತ್ಮನಸಾತ್ಮತ್ವ ಪ್ರಪಂಚ ಬ್ರಹ್ಮ ಪ್ರಭವತ್ ಕಾರ್ಯಕಾರ ಬ್ರಹ್ಮ ಅವ್ಯತಿರೇಕಾತೀಯ ಈ ರೀತಿಯಾದ ತರ್ಕ ಅಂಥೇಳಿ ಯಾವ ರೀತಿಯಾದ ತರ್ಕ ಹೇಳಿದಂಥದ್ದು ಸ್ವಪ್ನಾಂತ ಬುದ್ಧಾಂತಯೋ ಉಭಯೋ ಕನಸಿನ ಕೊನೆಗೆ ಮತ್ತು ಎಚ್ಚರದ ಕೊನೆಗೆ ಉಭಯೋ ಇತರೇತರ ವ್ಯವಿಚಾರಾತ್ ಆತ್ಮನಃ ಎರಡರಲ್ಲಿಯೂ ಕೂಡ ಕನಸಿನ ಕೊನೆಗೆ ಹೇಗೆ ಅದು ಮಿಥ್ಯಂತೆ ತೋರಿ ಬರ್ತದೋ ಕನಸು ಹಾಗೆ ಎಚ್ಚರದ ಕೊನೆಯಲ್ಲಿ ನಿದ್ದೆ ಹೋದಾಗ ನಿದ್ದೆ ಹೋದಾಗ ನಿದ್ದೆಯಲ್ಲಿ ಕನಸು ನಿದ್ದೆಯಲ್ಲಿ ಎಚ್ಚರದ ಸ್ಥಿತಿಯಲ್ಲಿ ಏನಿತ್ತೋ ಅದು ಮಿಥ್ಯೆ ಅಂತೇಳಿ ತೋ ಹೇಗೆ ತೋರಿ ಬರ್ತದೋ ಕನಸಿನ ಲೋಕವೇ ಬೇರೆ ಆಗಿರ್ತದೋ ಅದೇ ರೀತಿಯಲ್ಲಿ ಇತರ ಇತರ ವ್ಯಭಿಚಾರ ಈ ರೀತಿಯಾಗಿ ಅದು ಮಿಥ್ಯೆ ಇದು ಮಿಥ್ಯೆ ಅಂತೇಳಿ ಹೇಳ್ತಾ ಹೇಳ್ತಾ ಆತ್ಮನಿಗೆ ಸತ್ಯವಾದದ್ದು ಯಾವುದು ಆತ್ಮ ಒಂದೇ ಅಂತೇಳಿ ಹೇಳ್ತಾ ಉಳಿದದಲ್ಲ ಮಿಥ್ಯೆ ಅಂತೇಳಿ ಹೇಳ್ತಾ ಅನನ್ವ ಆಗ ಅದಲ್ಲ ಇದಲ್ಲ ಅಂತೇಳಿ ಹೇಳ್ತಕ್ಕಂತಹ ಹೊನೆಗು ಉಳಿತಕ್ಕಂಥದ್ದು ಸಂಪ್ರಸಾದಿ ಅದು ಪ್ರಪಂಚ ಪರಿತ್ಯಾಗೀನ ಈ ಪ್ರಪಂಚವೆಲ್ಲವೂ ಮಿಥ್ಯೆ ಅಂಥೇಳಿ ಅದನ್ನು ಪರಿತ್ಯಾಗ ಮಾಡಿ ಸದಾತ್ಮನ ಸತ್ ಆತ್ಮವಸ್ತು ಇರುವಿಕೆ ಏನು ಅಂಥದ್ದು ಆತ್ಮವಸ್ತು ಮಾತ್ರ ಅಂಥೇಳಿ ಸಂಪತ್ತೇ ನಿಷ್ಪ್ರಪಂಚ ಸದಾತ್ಮತ್ವ ಆ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳತಕ್ಕಂಥ ಅದರ ಜ್ಞಾನವನ್ನು ಅನುಭವವನ್ನು ಉಂಟು ನಿಷ್ಪನ್ನವ ನಿಷ್ಪನ್ನಗೊಳಿಸ್ತಕ್ಕಂಥದ್ದು ಆತ್ಮತತ್ವವನ್ನು ಆಮೇಲೆ ಪ್ರಪಂಚಸ ಬ್ರಹ್ಮ ಪ್ರಭಾವತ್ವ ಪ್ರಪಂಚಕ್ಕೆ ಬ್ರಹ್ಮದಿಂದ ಉಂಟಾದದ್ದು ಅಂತಲೇ ಹೇಳುವಂಥದ್ದು ಪ್ರಪಂಚವು ಕಾರ್ಯಕಾರಣ ಕಾರ್ಯಕಾರಣಾನನ್ಯತ್ವ ನ್ಯಾಯೇನ ಅನನ್ಯತ್ವ ಕಾರ್ಯ ಮತ್ತು ಕಾರಣ ಕಾರಣವಾದಂತಹ ಬ್ರಹ್ಮ ಕಾರ್ಯವಾದ ಪ್ರಪಂಚ ಇವೆರಡಕ್ಕೂ ಭೇದ ಇಲ್ಲ ಇದುವೇ ಬ್ರಹ್ಮಮಯ ಜಗತ್ತೆಲ್ಲವೂ ಕೂಡ ಜಗತ್ತು ಬ್ರಹ್ಮದಿಂದ ಆದದ್ದಾದರೂ ಆದಂತಹ ಬ್ರಹ್ಮ ಜಗತ್ತು ಹಾಗೆ ಕಾರಣವಾದಂತಹ ಬ್ರಹ್ಮ ಇವೆರಡೂ ಒಂದೇ ಎನ್ನತಕ್ಕಂಥ ನ್ಯಾಯದಿಂದ ಬ್ರಹ್ಮ ಅವ್ಯತಿರೇಕೇ ಒನ್ ಜಾತಿಯ ಬ್ರಹ್ಮವು ಅವ್ಯತಿರೇಕವಾದದ್ದು ವ್ಯತಿರೇಕ ನ್ಯಾಯ ಅಲ್ಲ ಬ್ರಹ್ಮವು ಅದನ್ನು ಮೀರಿಲ್ಲ ಅಂದರೆ ಜಗತ್ತು ಬ್ರಹ್ಮ ಎರಡು ಒಂದೇ ಈ ಜಗತ್ತೆಲ್ಲವೂ ಬ್ರಹ್ಮವಸ್ತುವೆ ಎನ್ನತಕ್ಕಂತಹ ದೃಷ್ಟಿಯಿಂದ ಈ ರೀತಿಯಾದಂತಹ ತರ್ಕ ಬರ್ತದೆ ಅನುಭವ ಗಮ್ಯವಾಗಿರತಕ್ಕಂಥದ್ದು ತರ್ಕಪ್ರತಿಷ್ಠಾನಾ ತರ್ಕವು ಅಪ್ರಿತ್ ಅಪ್ರತಿಷ್ಠಾನ ಸ್ಥಿರವಲ್ಲ ನಿಲಿ ನಿಲ್ಲುವುದಿಲ್ಲ ತರ್ಕವು ಕೂಡ ಆತ್ಮನ ವಿಷಯ ಏನಂತೇಳಿ ಸೂತ್ರ ಎರಡು ಒಂದು ಹನ್ನೊಂದು ಇತಿಚ ಕೇವಲ ತರ್ಕಸ್ ವಿಪ್ರಲಂಬಕತ್ವ ದರ್ಶಯಿಷ್ಯತಿ ಕೇವಲ ತರ್ಕ ಅದು ಇಲ್ಲಿ ನಿಲ್ಲುವುದಿಲ್ಲ ಅದು ಕಪಟ ಎನ್ನುತಕ್ಕಂಥದ್ದನ್ನು ತೋರಿಸ್ತದೆ ಸೂತ್ರ ಭಾಷಾ ಎರಡು ಒಂದು ಆರು ಪಾದ ನೂರ ಎಂಬತ್ತೆಂಟು ನೂರ ಎಂಬತ್ತೊಂಬತ್ತು ಪ್ರಥಮ ಸೂತ್ರಭಾಷ್ಯೆ ಅದು ಉತ್ತ ಹಾಗೆ ಪ್ರಥಮ ಸೂತ್ರದ ಭಾಷೆಯಲ್ಲಿ ಕೂಡ ಹೇಳಿ ಹೇಳಿದ್ದಾರೆ ಶಂಕರಾಚಾರ್ಯರು ತಸ್ ಬ್ರಹ್ಮಜಿಜ್ಞಾಸೋಪುಖೇದಾಂತವ್ಯಮೀಮಾಂಸ ತದವಿರೋಧಿತರ್ತರ್ಕೋಪಕರಣೇಯಸ ಹಾಗಾಗಿ ಬ್ರಹ್ಮಜಿಜ್ಞಾಸ ಬ್ರಹ್ಮವನ್ನು ತಿಳಿಯ ತಿಳಿಯುವ ಇಚ್ಛೆ ಬ್ರಹ್ಮ ಜಿಜ್ಞಾಸ ಉಪನ್ಯಾಸಮುಖೇನ ಅದರ ಬಗೆಗಿನ ಉಪನ್ಯಾಸ ಮಾಡುವ ಪೂರ್ವಕವಾಗಿ ವೇದಾಂತ ವಾಕ್ಯ ಮೀಮಾಂಸಾ ವೇದಾಂತ ವಾಕ್ಯಗಳ ಮೀಮಾಂಸೆ ಅಂದರೆ ಮಾತು ಇಚ್ಛಾ ಮೀಮಾಂಸ ಅದು ಹೀಗೆ ಅಂತೇಳಿ ಅದರ ಅರ್ಥವನ್ನು ತಿಳಿಯುವಂಥದ್ದು ವಿಚಾರ ಮಾಡತಕ್ಕಂಥದ್ದು ವೇದಾಂತ ವಾಕ್ಯಗಳ ಉಪರಿಷದ್ ವಾಕ್ಯಗಳ ತದ ವಿರೋಧಿ ತರ್ಕೋಪಕರಣ ಅದಕ್ಕೆ ವಿರೋಧವಲ್ಲದ ತರ್ಕಗಳನ್ನು ಉಪಯೋಗಿಸ್ತಕ್ಕಂಥದ್ದು ವೇದಾಂತ ವಾಕ್ಯಗಳಿಗೆ ಪೂರಕವಾಗಿರತಕ್ಕಂಥ ತರ್ಕಗಳನ್ನು ಉಪಯೋಗಿಸ್ತಕ್ಕಂಥದ್ದು ಅದಕ್ಕೆ ವಿರೋಧವಲ್ಲದನ್ನು ತದ ಅವಿರೋಧಿ ತರ್ಕ ಉಪಕರಣ ನಿಶ್ರೇಯಸ ಪ್ರಯೋಜನ ಪ್ರಸ್ತುಯತೆ ನಿಶ್ರೇಯಸ್ಸಿಗೆ ಮೋಕ್ಷಕ್ಕೆ ಪ್ರಯೋಜನವಾಗಿರತಕ್ಕಂತಹ ತರ್ಕಗಳನ್ನು ಮಾತ್ರ ಉಪಯೋಗಿಸ್ತಕ್ಕಂಥದ್ದು ಹಾಗೆ ಅದರ ಪ್ರಯೋಜನ ಮೋಕ್ಷ ಎನ್ನುವಂಥದ್ದು ಪ್ರಸ್ತಾವಿಸಿ ಪ್ರಸ್ತುಯತೆ ಪ್ರಸ್ತಾವಿಸಲ್ಪಡ್ತದೆ ಅಂತೇಳಿ ಸೂತ್ರ ಒಂದು ಒಂದು ಒಂದು ಪಾದಾರ್ ಇಲ್ಲಿ ಹೇಳಿದೆ ಹೀಗೆ ಇದು ನಾವು ಕರ್ತೃ ಈಗ ನಾವು ನೋಡಿರತಕ್ಕಂತಹ ಒಂದು ವಿಚಾರ ಬ್ರಹ್ಮಾತ್ಮನ ಶಬ್ದ ಪ್ರಮಾಣಕತ್ವ ಬ್ರಹ್ಮಾತ್ಮನಿಗೆ ಶಬ್ದ ಪ್ರಮಾಣ ಎಷ್ಟರ ಮಟ್ಟಿಗೆ ಎನ್ನತಕ್ಕಂಥದ್ದನ್ನು ನಾವು ನೋಡಿದ ಹಾಗು ಇನ್ನು ಮುಂದಿನ ಪರಿಭಾಷಾ ಶಬ್ದ ವಿಶುದ್ಧ ವೇದಾಂತ ಪರಿಭಾಷ ಇದು ಮುಂದಿನ ಶಬ್ದ ಕರ್ತೃತ್ವ ಭೋಕ್ತೃತ್ವ ವ್ಯವಹಾರ ಎನ್ನತಕ್ಕಂಥದ್ದು ಕರ್ತೃತ್ವ ಭೋಕ್ತೃತ್ವ ವ್ಯವಹಾರ ಹೇಗೆ ಮಾಡುವವನು ಉಣ್ಣುವವನು ಅನುಭವಿಸ್ತಕ್ಕಂಥವನು ಎನ್ನತಕ್ಕಂಥ ವ್ಯವಹಾರ ಅದು ಹೇಗೆ ಅಂಥೇಳಿ ಮುಂದೆ ನೋಡೋಣ ಇಲ್ಲಿಗೆ ನಾವು ಈ ಒಂದು ಕಂತನ್ನು ಮುಕ್ತಾಯ ಮಾಡೋಣ ಮುಂದಿನದನ್ನು ನಾಳೆ ದಿವಸ ನೋಡೋಣ ಹರೇ ರಾಮ ಶ್ರೀ ಸಚ್ಚಿದಾನಂದ ಅರ್ಪಿತ ವಸ್ತು ಓಂ ತತ್ಸತ್